ಕೋಲಾರ ವಸತಿ ನನ್ನ ಹೈಸ್ಕೂಲು ಮೊದಲ ವರ್ಷದ ಫೋರ್ತ್ ಫಾರಂ ಅಧ್ಯಯನ ಮೈಸೂರಿನಲ್ಲಿ ಬೆಳಗ ಬೆಳಗಿದ್ದ ಮೇಲೆ ಎರಡನೇ ವರ್ಷಕ್ಕಾಗಿ ಫಿಫ್ತ್ ಫಾರ್ಮ್ ಕೋಲಾರಕ್ಕೆ ಬಂದೆ ಅಲ್ಲಿ ಅಶನ ವಸತಿಗಳಿಗಾಗಿ ಅಷ್ಟಿಷ್ಟು ಮೇಲೆ ವೆಂಕಟರಾಮಯ್ಯ ಎಂಬವರ ಮನೆಯಲ್ಲಿ ಭೋಜನಾನುಕೂಲ ದೊರೆಯಿತು ಇದು ರಾಮದಾಸಪ್ಪನವರ ದೈಹಿಯಿಂದ ರಾಮದಾಸಪ್ಪನವರು ವಂಕಟರಾಮಯ್ಯನವರು ಸ್ನೇಹಿತರು ಅವರಿಬ್ಬರು ಬಂಧುಗಳಲ್ಲದಿದ್ದರೂ ಒಂದೇ ಪಂಗಡಕ್ಕೆ ಬಡಗನಾಡು ಸೇರಿದ್ದವರು ಸಮಾನವಾದ ನಿಯಮ ನಿಷ್ಠೆಗಳಿದ್ದವರು ವೆಂಕಟರಾಮಯ್ಯನವರು ಸಬ್ ಡಿವಿಷನ್ ಆಫೀಸಿನಲ್ಲಿ ಹೆಡ್ ಗುಮಾಸ್ತೆಯ ಕೆಲಸದಲ್ಲಿದ್ದರು ಅವರು ತಿಂಗಳಿಗೆ ಹದಿನೈದು ಇಪ್ಪತ್ತು ದಿನ ಸರ್ಕಿಟ್ ಹೋಗಬೇಕಾಗಿತ್ತು ಅವರು ಪರಸ್ಥಳಕ್ಕೆ ಹೋಗಿದ್ದಾಗ ಮನೆಯಲ್ಲಿ ದೇವತಾರ್ಚನೆ ನಿಂತು ಹೋಗುತ್ತಿತ್ತೆಂದು ಅವರ ಕೊರತೆ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 ವೇದಮೂರ್ತಿ ಮಣಿಕುಂಡಲಂ ಸುಬ್ಬಶಾಸ್ತಿಗಳವರ ಮನೆಯಲ್ಲಿ ಒಂದು ಕೊಠಡಿಯನ್ನು ಗೊತ್ತು ಮಾಡಿದ್ದಾಯಿತು ದಿನಚರಿ ಆ ಕಾಲದಲ್ಲಿ ನನ್ನ ಕಾರ್ಯಕ್ರಮ ಹೀಗಿತ್ತು ಬೆಳಕು ಹರಿಯುವ ವೇಳೆಗೆ ವೆಂಕಟರಾಮಯ್ಯನವರ ಮನೆಗೆ ಹೋಗಿ ಅಂದಂದಿನ ಮಡಿ ಸಾಮಾನ್ಯವಾಗಿ ಒಂದೆರಡು ಉಡುವ ಪಂಚೆ ಒಂದೆರಡು ಸಣ್ಣ ಪಂಚೆ ತೆಗೆದುಕೊಂಡು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 ಸ್ಫುಟತೆಯಿಂದಲೂ ಸ್ವರವಿನ್ಯಾಸ ಶುದ್ಧಿಯಿಂದಲೂ ಅವರ ವೇದಗಾಯನವು ಕಿವಿಗೂ ಮನಸ್ಸಿಗೂ ಹಬ್ಬ ಅವರ ಮಾತುಕತೆಯೂ ಸ್ವಾರಸ್ಯ ತುಂಬಿದ್ದು ಆ ವರ್ಷದ ಕಡೆಕಡೆಯಲ್ಲಿ ನನಗೆ ಕೊಂಚ ಆರೋಗ್ಯ ತಪ್ಪಿತ್ತು ಊರಿಗೆ ಬಂದು ಚೇತರಿಸಿಕೊಂಡೆ ಮಾರನೆಯ ವರ್ಷ ಮೆಟ್ರಿಕ್ಯುಲೇಷನ್ ತರಗತಿ ಹಾಸ್ಟೆಲ್ ವಾಸ ಎಂ ರಾಮರಾಯರು ಕೋಲಾರದಲ್ಲಿ ನಾನು ಓದುತ್ತಿದ್ದಾಗ ಹೈಸ್ಕೂಲ್ ಹಾಸ್ಟೆಲಿನಲ್ಲಿದ್ದೆ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 ಕೋಲಾರಕ್ಕೆ ಬಂದಾಗ ಅವರು ಅಲ್ಲಿಯ ಹಾಸಲಿನಲ್ಲಿ ಬಿಡಾರ ಮಾಡೋದು ವಾಡಿಕೆಯಾಗಿತ್ತು ರಾಮರಾಯರು ಆಗ್ಗೆ ವೃದ್ಧರಾಗಿದ್ದರು ಅವರು ಆಕಾರದಲ್ಲಿ ಗಿಡ್ಡು ಸೊಗಸಾದ ಹೊಂಬಣ್ಣ ತಲೆ ತಾಮ್ರದ ತಂಬಿಗೆ ಬಿಳಿ ಮೀಸೆ ಕೈಕಾಲುಗಳಲ್ಲಿ ಚಾಕಚಕ್ಯ ಅವರ ಮನಸ್ಸು ದೇಹವು ಒಂದು ಕ್ಷಣ ಸೋಮಾರಿಯಾಗಿದ್ದದ್ದಲ್ಲ ಅವರು ಪ್ರತಿದಿನವೂ ಸಂಜೆ ಕೋರ್ಟ್ ಬಳಿಕ ನನ್ನ ಕೊಠಡಿಗೆ ಬರುವರು ನಾನು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 ಹೀಗೆ ಸಾಮಾನ್ಯವಾಗಿ ಪ್ರತಿದಿನವೂ ಯಾವುದಾದರೂ ಒಳ್ಳೆಯ ಗ್ರಂಥವನ್ನು ಒಂದಿಷ್ಟು ಓದಿಸುವರು ಹೀಗೆ ಅವರು ಓದಿಸಿದ ಗ್ರಂಥಗಳಲ್ಲಿ ಒಂದೆರಡು ಜ್ಞಾಪಕದಲ್ಲಿವೆ ಮೇರಿಯ ಎಡ್ವರ್ಡ್ ಎಂಬ ಆಕೆಯ ಕಥೆಗಳು ಏಕಾರ್ ಆಫ್ ವೇಗ್ಫೀಲ್ಡ್ ಗೋಲ್ಡನ್ ಡಿಡ್ಸ್ ವೆಸ್ಟ್ವರ್ಡ್ ಹೋ ಅನೇಕ ಪುಸ್ತಕಗಳ ಹೆಸರುಗಳು ಗ್ರಂಥಕರ್ತರ ಹೆಸರುಗಳು ಮರೆತು ಹೋಗಿವೆ ಆದರೆ ರಾಮರಾಯರ ದಾಕ್ಷಿಣ್ಯದಿಂದ ಓದಿದ್ದು ಅವರು ನಡು ನಡುವೆ ಅರ್ಥವಿವರಣೆ ಕೇಳುತ್ತಿದ್ದದ್ದು ಉಚ್ಚಾರಣೆಯನ್ನು ತಿದ್ದುತ್ತಿದ್ದದ್ದು ನನಗೆ ಜ್ಞಾಪಕವಿದೆ ಆ ಉಪಕಾರದ ಫಲವನ್ನು ವಿದ್ಯಾರ್ಥಿ ದಶೆ ಮೇಲೆ ಅನುಭವದಿಂದ ಕಂಡಿದ್ದೇನೆ ಅವರದು ವಿದ್ಯಾರ್ಥಿಗಳ ವಿಷಯದಲ್ಲಿ ನೈಜವಾದ ಪ್ರೀತಿ ಕಾರ್ಯತತ್ಪರವಾದ ಪ್ರೀತಿ ಕಾಮನ ಹಬ್ಬ ಒಂದು ಸಾರಿ ಕಾಮನ ಹಬ್ಬ ಬಂತು ವಿದ್ಯಾರ್ಥಿಗಳಾದ ನಾವು ಸಂಭ್ರಮದಿಂದ ರಾಮರಾಯರಲ್ಲಿಗೆ ಹೋಗಿ ಚಂದಾ ಬೆಳಿದೆವು ಅವರು ಇಲ್ಲ ಬಿಲ್ಕುಲ್ ಆಗುದಿಲ್ಲ ಎಂದರು ನಾವು ಈ ಮುದುಕ ಪರಮಲೋಭಿ ಎಂದು ಹಡಿದೆವು ಆಮೇಲೆ ಎಂಟು ಹತ್ತು ದಿವಸಕ್ಕೆ ಸೆಷನ್ಸ್ ಕೆಲಸ ಮುಗಿಯಿತು ರಾಮರಾಯರು ಕೋಲಾರ ಬಿಡುವ ದಿನಕ್ಕೆ ಹಿಂದಿನ ದಿವಿನ ದಿವಸ ಎಲ್ಲ ವಿದ್ಯಾರ್ಥಿಗಳಿಗೂ ಚಿರೋಟಿ ಅವತರಣ ಮಾಡಿಸಿದರು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 ಹನ್ನೊಂದು ಗಂಟೆಯವರೆಗೆ ವಾಕಿಂಗ್ ಹೋಗುವರು ಕೈಯಲ್ಲಿ ಒಂದು ವಸ್ತ್ರ ಹಿಡಿದು ಮಾರ್ಕೆಟಿಗೆ ಹೋಗಿ ತಮಗೆ ಇಷ್ಟವಾದ ತರಕಾರಿ ಕೊಂಡು ಮನೆಗೆ ಕೊಟ್ಟು ಮತ್ತೆ ವಾಕಿಂಗ್ ಹೋಗುವರು ನಾನು ಮಾತನಾಡಿಸಿದಾಗ ನಗುಮುಖದಿಂದ ಜವಾಬು ಹೇಳಿ ಹಿಂದಿನ ನೆನಪುಗಳ ಮಾತೆತ್ತುವರು ಅವರ ಆದರೆ ಮಾತು ತುಂಬ ಮಿತ ಎಷ್ಟು ಪ್ರಕೃತವೋ ಅಷ್ಟೇ ಮಾತು ಅವರನ್ನು ನೆನೆಸಿಕೊಂಡರೆ ಈ ನನಗೆ ಈಗಲೂ ಸಂತೋಷವಾಗುತ್ತದೆ ಕಾರಣವೇನೆಂದರೆ ಅವರು ಸಂತೋಷದ ಮೂರ್ತಿ ಎಂಬುದು ಉಪ್ಪಿನಲ್ಲಿಯೂ ಅಷ್ಟೇನೂ ಐಶ್ವರ್ಯ ಇಲ್ಲದಿದ್ದರೂ ಜೀವನ ವಿಷಯದಲ್ಲಿ ಅವರು ಬೇಸನ ತಂದುಕೊಂಡಿರಲಿಲ್ಲ ಒಳ್ಳೆಯ ಕಾಯಿ ಪಲ್ಯ ಹೊಸ ಹೊಸ ಸೊಪ್ಪು ಇಂತದ್ದರಲ್ಲಿ ಸಂತೋಷ ಕಂಡಿದ್ದವರು ದೇವರು ಕೊಟ್ಟದ್ದನ್ನು ಅಥವಾ ಸಿಹಿ ಪ್ರಸಾದವೆಂದು ಸ್ವೀಕರಿಸಿ ತಾವು ಉಲ್ಲಾಸಪಟ್ಟು ಇತರರನ್ನು ಉಲ್ಲಾಸಪಡಿಸುತ್ತಿದ್ದರು ಈ ಕಾಲದ ಸುಮಾರಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪ್ರಸಿದ್ಧರಾಗಿದ್ದ ವ್ಯಕ್ತಿಗಳು ಇಬ್ಬರು ಒಬ್ಬರು ಬೇತಮಂಗಲದ ಕದಿರಪ್ಪನವರು ಇನ್ನೊಬ್ಬರು ಸುಣ್ಣಕಲ್ಲು ಅಬ್ದುಲ್ಲಾ ಸಾಹೇಬರು ಕದಿರಪ್ಪ ಬೇತಮಂಗಳ ಹೆಸರುವಾಸಿಯಾದವರು ಅಲ್ಲಿನ ಅಲ್ಲಿಯ ಕೋಟೆಯ ಗಣಪತಿ ಮಹಾಪ್ರಭಾವಶಾಲಿ ಬೇತಮಂಗಳ ಕೋಟ ಸಿದ್ಧಿವಿನಾಯಕ ಫಲ ಸಮರ್ಪಿತ ನೇತಿವತ್ತುಲು ಅರತೆತ್ತುದು ವೇಗಮೇ ಕರುಣಿಂಚಿ ಭ್ರೂರ ಬೇತಮಂಗಲ ರಕ್ಷಿಂಚೆತ್ ರೋರಿ ಗಣನಾಯಕ ಮಮು ರಕ್ಷಿಂಚ ರೋರಿ ಗಣನಾಯಕ ಅರಟೆ ಪಂಡು ತೆಂಗಾಯಲು ವಡವ ವಡಪು ಚರುಕು ಪಿಚ್ಚಲು ತಿನಿ ಚಲರೇಗಿನ ಸಾಮಿ ಬಕ್ಷಿಂಚ ರೋರಿ ಗಣನಾಯಕ ಮಮು ರಕ್ಷಿಂಚ ರೋರಿ ಗಣನಾಯಕ ಇಂಥ ಭೀತಮಂಗಲದಲ್ಲಿ ಕದಿರಪ್ಪನೆಂಬುವರು ಪಟೇಲರು ಅವರು ಯಾವ ಗ್ರಾಮದ ಪಟೇಲರೋ ನಾನು ಕಾಣೆ ಮಹಾ ಧೈರ್ಯವಂತರೆಂದು ಹೆಸರು ಅವರಿಗೂ ಆಗ ಡೆಪ್ಯುಟಿ ಕಮಿಷನರ್ ಆಗಿದ್ದ ಸಿ ಮಾದಯ್ಯನವರಿಗೂ ತಕ್ರಾರು ಈ ತಕರಾರು ಬಹುಕಾಲ ನಡೆಯಿತು ಇದರಲ್ಲಿ ಜನಕ್ಕೆ ಮೆಚ್ಚಿಗೆಗೆ ಯಾದದ್ದು ಕರಿಯಪ್ಪನವರು ಸರಕಾರಕ್ಕೆ ಕೊಡುತ್ತಿದ್ದ ದಿಗಲ್ ಜವಾಬಾರುಗಳು ಡೆಪ್ಯುಟಿ ಕಮಿಷನರ ಆಫೀಸಿನಿಂದ ಯಾವ ಪ್ರಶ್ನೆ ಬಂದರೂ ಅವರ ಮುಖ ತಿಳಿಯುವ ಹಾಗೆ ಕದಿಯರಪ್ಪನವರು ಮರುಪ್ರಶ್ನೆ ನಿಮ್ಮನ್ನು ಸಸ್ಪೆಂಡ್ ಮಾಡಲಾದೀತು ನಿಮ್ಮನ್ನು ಈ ಲೋಕದಿಂದಲೇ ಸಸ್ಪೆಂಡ್ ಮಾಡಲಾದಿತ್ತು ಹೀಗೆ ವಾಗ್ವಾದ ನಡೆಯುತ್ತಿದ್ದದ್ದು ಜನಕ್ಕೊಂದು ವಿನೋದವಾಗಿತ್ತು ಕದಿಯರಪ್ಪನವರು ಸ್ವರ್ಣಕಾರ ಸ್ವರ್ಣಕಾರ ಜಾತಿಯವರೆಂದು ಕೇಳಿದ್ದೇನೆ ಕೆಲ ಕದರಿಗಾಡು ಎಂದು ಕರೆಯುತ್ತಿದ್ದದ್ದನ್ನು ಕೇಳಿದ್ದೇನೆ ಈ ಕದರಿಗಾಡು ಆ ಮಾದಗಾಡು ಎಂದು ಆತನೇ ಹೇಳುತ್ತಿದ್ದನಂತೆ ನಮ್ಮ ಜನ ಪ್ರಮುಖರಲ್ಲಿ ಇಂಥದ್ದು ಬಗೆ ಇತ್ತು ಈಗಲೂ ಅದಿದೆ ಒಂದು ಮೊಕದ್ದಮೆ ಸುಣ್ಣಕಲ್ಲು ಅಬ್ದುಲ್ಲಾ ಸಾಹೇಬರು ಶ್ರೀನಿವಾಸಪುರ ಪ್ರಾಂತದವರು ಅವರ ಮೇಲೆ ನಾಲ್ಕೋ ಐದು ಕೂನಿ ಆಪಾದನೆಗಳಿದ್ದವಂತೆ ಅಬ್ದುಲ್ಲಾ ಎಂದರೆ ಪೊಲೀಸರಿಗೆ ಸಿಂಹ ಸ್ವಪ್ನ ಆತನ ಮೇಲೆ ಬಂದಿದ್ದ ಒಂದಾನೊಂದು ಮೊಕದ್ದಮೆಯ ವಿಚಾರಣೆ ಕೋಲಾರದ ಸೆಷನ್ಸಿನಲ್ಲಿ ನಡೆಯಿತು ಆಗ ಸೆಷನ್ಸ್ ಜಡ್ಜಿ ಎಸ್ ಸುಬ್ಬರಾಮ ಅಯ್ಯರ್ ಪ್ರಾಸಿಕ್ಯೂಟ್ ಮಾಡಿದವರು ಮೇಲೆ ಹೇಳಿದ ಎಂ ರಾಮರಾಯರು ವಿಚಾರಣೆ ಮುಗಿದು ತೀರ್ಮಾನ ಹೇಳುವ ದಿವಸ ಊರೆಲ್ಲ ಗುಲ್ಲೋಗುಲ್ಲು ಜನ ಕೋರ್ಟಿನ ಸುತ್ತ ಮುತ್ತೂರ ನೆರೆದಿತ್ತು ಜಡ್ಜರು ಹನ್ನೊಂದು ಗಂಟೆಗೆ ಸರಿಯಾಗಿ ಕೋರ್ಟಿಗೆ ಬಂದು ತಮ್ಮ ತೀರ್ಮಾನ ಹೇಳಿ ಅಪಾದಿತನಿಗೆ ಮರಣ ವಿಧಿಸಿದರು ಆ ಕೇಳಿ ಮುಗಿದ ಕೂಡಲೇ ಸಾರೋಟಿನಲ್ಲಿ ಕುಳಿತು ಬೌರಿಂಗ್ ಪೇಟೆಯ ಪೇಟೆಗೆ ಪ್ರಯಾಣ ಬೆಳೆಸಿದರು ಸೆಷನ್ಸ್ ಜಡ್ಜರು ಹೀಗೆ ನಾಟಕೀಯವಾಗಿ ನಡವಳಿಕೆ ನಡೆದದ್ದನ್ನು ಕುಳಿತು ಜನ ತೋರಿಸಿದರು